ಅಥವಾ ತ್ರಿ ಅಂದ್ರೆ ಮೂರು ಗಾಯತ್ರಿ ಮೂರು ವೇದಗಳಲ್ಲಿ ಪ್ರತಿಪಾದ್ಯವಾದ ವಿಷಯಗಳನ್ನೆಲ್ಲ ಇದು ಹೇಳುತ್ತದೆ ಅಥವಾ ಇದು ಹೇಳಿದ್ದನ್ನೇ ಮೂರು ವೇದಗಳು ವಿವರಣೆ ಮಾಡುತ್ತೆ ಆದ್ದರಿಂದ ಇದು ಗಾಯತ್ರಿ ಮೂರು ವೇದಗಳಲ್ಲಿ ಹೇಳಿದ್ದನ್ನ ಇದು ಸಂಕ್ಷೇಪವಾಗಿ ಹೇಳುತ್ತದೆ ಇದು ಸಂಕ್ಷಿಪ್ತವಾಗಿ ಹೇಳಿದ್ದನ್ನ ಅದು ವಿವರಣೆ ಮಾಡುತ್ತೆ ಆದ್ದರಿಂದ ಇದು ಗಾಯತ್ರಿ ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತಹ ಇಂಟರ್ಪ್ರಿಟೇಷನ್ನು ಮತ್ತೊಂದಿದೆ ಗಾಯತ್ರಿ ಎನ್ನುವ ಶಬ್ದ ಇದೆಲ್ಲ ಇಂಟರ್ಪ್ರಿಟೇಷನ್ನು ವಿಷಯ ಒಂದೇ ಭಗವಂತನ ಪಾರಂಭ್ಯಕ್ಕೆ ಸಾಧಕ ಒಂದೊಂದು ಉಪನಿಷತ್ತು ಒಂದಂತಹ ಇಂಟರ್ಪ್ರಿಟೇಷನ್ ಹೇಳುತ್ತೆ ಅಂತ ಯಾರು ಸರಿಯಾಗೇ ತಾಯತ್ರಿ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ ಗಾಯತ್ರಿ ಯಾಕೆ ಅಂದ್ರೆ ಗಯಾವೈ ಪ್ರಾಣಾವೈ ಗಯಾ ಯಗ್ಗಯಾಸ್ತೇ ತಗಾಯತ್ರಿ ಗಯಾ ಗಯಾ ಅಂದ್ರೆ ಪ್ರಾಣದೇವರು ಅಂತ ಅರ್ಥ ಪಂಚ ಪ್ರಾಣಗಳು ಅಂತ ಅರ್ಥ ಯಾಕೆಂದ್ರೆ ಆ ಪ್ರಾಣಗಳೆಲ್ಲ ಹೋದರೆ ಗಯಾ ಅಂತ ನನಗೆ ಅದಕ್ಕೆ ಹೇಳಿದ್ದಾರೆ ಅಂತ ಹೇಳ್ಕೋಬೇಡಿ ಅದು ಸಂಸ್ಕೃತ ಅದು ಹಿಂದಿ ಅಲ್ಲ ಆದರೆ ಗಯಾ ಅನ್ನುವ ಶಬ್ದಕ್ಕೆ ಪ್ರಾಣಗಳು ಅಂತ ಅರ್ಥ ಇದೆ ಯತ್ ಗಯಾಂಸ್ತತ್ರೇ ಯಾವ ಕಾರಣ ಪಂಚವಿಧವಾದ ಪ್ರಾಣಗಳನ್ನ ರಕ್ಷಣೆ ಮಾಡುತ್ತಾಳೋ ಆದ್ದರಿಂದ ಗಾಯತ್ರಿ ಅಂದ್ರೆ ಮಹಾಲಕ್ಷ್ಮೀ ದೇವಿ ಅವಳು ಗಾಯತ್ರಿ ಅಭಿಮಾನಿ ಮುಖ್ಯವಾಗಿ ಪ್ರಾಣಗಳ ರಕ್ಷಣೆ ಮಾಡುವ ಮುಂದೆ ಗುರುವಾಗ್ತಾನೆ ಸರಸ್ವತಿ ಮಾತ್ರ ಆಗುವುದಿಲ್ಲ ಅವಳು ಪ್ರಾಣಗಳಿಂದ ರಕ್ಷಳು ಪ್ರಾಣಗಳನ್ನು ರಕ್ಷಣೆ ಮಾಡುವವಳು ಅಂದ್ರೆ ಮಹಾಲಕ್ಷ್ಮಿ ಅಥವಾ ಪರಮಾತ್ಮ ಇವರಿಬ್ಬರೂ ಗಾಯತ್ರಿ ಎಂಬ ಶಬ್ದದ ಅರ್ಥ ಎಂಬುದಾಗಿ ನಿವಾರಣ್ಯ ಕೂಪನಿ ಶಬ್ದ ನಮಗೆ ಹೇಳುತ್ತದೆ ಪ್ರಾಣಗಳ ರಕ್ಷಣೆ ಮಾಡುವ ಪಂಚಪ್ರಾಣಗಳು ನಮ್ಮನ್ನ ರಕ್ಷಣೆ ಮಾಡಿದರೆ ಆ ಪಂಚಪ್ರಾಣಗಳನ್ನ ರಕ್ಷಣೆ ಮಾಡುವ ಆ ಪಂಚಪ್ರಾಣಗಳ ಮುಖಾಂತರ ನಮ್ಮ ದೇಹದಲ್ಲಿ ಎಲ್ಲ ವಿಧವಾದ ಪಚನಾದಿಗಳನ್ನು ಮಾಡಿಸಿ ಶ್ವಾಸೋಚ್ಿಗಳನ್ನು ಮಾಡಿಸುವಂತಹ ಭಗವಂತ ಅದೇ ರೀತಿಯಾಗಿ ದಾನ ಮಾಡುವವರನ್ನ ರಕ್ಷಣೆ ಮಾಡುವವ ತಾನೇ ಭಕ್ತರೊಳಗೆ ನಿಂತು ಹಾಡಿ ಅವನು ಹಾಡಿನ ಜನರೊಳಗೆ ಅನಿಸಿ ಅವನನ್ನ ರಕ್ಷಣೆ ಮಾಡುವ ಮಹಾ ಕಮನಾಡು ಪರಮಾತ್ಮ ಅವನಿಗೆ ಗಾಯತ್ರಿ ಅಂತ ಕರೀತಾರೆ ಇದು ಮೊದಲನೆಯದಾಗಿ ಗಾಯತ್ರಿ ಎಂಬ ಶಬ್ದದ ಅರ್ಥವನ್ನು ತಿಳಿಯುವಾಗ ನಾವು ತಿಳಿದು ಮತ್ತೊಂದು ಮಾತು ನಾನು ಹೆಣ್ಣು ದೇವತೆ ಇಲ್ಲಿ ಪ್ರತಿಪಾದ್ಯ ಅಲ್ಲ ಅಂತ ಆದರೆ ನೀವೆಲ್ಲ ತಿಳಿಯುವಂತೆ ಯಾವುದೋ ಒಂದು ಹೆಣ್ಣು ದೇವತೆ ಪ್ರತಿಪಾದ್ಯ ಅಲ್ಲ ಅನ್ನುವ ಅರ್ಥದಲ್ಲಿ ನಾವು ಹೇಳಿದ್ರು ಆದರೆ ನಾರಾಯಣನದೇ ಆದ ಹೆಣ್ಣು ರೂಪ ಇದೆ ಅದು ಅವಶ್ಯವಾಗಿ ಇಲ್ಲಿ ಪ್ರತಿಪಾದ್ಯವಾಗಿದೆ ಗಾಯತ್ರಿ ಭೂತ ವಾಕ್ ಪೃಥಿವೀ ಶರೀರ ಹೃದಯಭೇದ ಷಡ್ವಿಧ ಗಾಯತ್ರಿ ನಾಮಕ ರಾಘವೇಂದ್ರ ಸ್ವಾಮಿಗಳವರು ಪಾಕಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ ಛಂದೋಗ್ಯದಲ್ಲಿರುವ ವಿಷಯವನ್ನು ಸಂಗ್ರಹ ಅಲ್ಲಿ ಗಾಯತ್ರಿ ಇದು ಪ್ರಗವಂತನ ಹೆಣ್ಣಿನ ರೂಪವೇ ಭೂತ ಮಾತ್ರ ಅದು ಎಲ್ಲ ಅವತಾರಗಳ ಗುಂಪು ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳ ಯಾವ್ಯಾವ್ರೆ ಈ ಯಾರು ಅಂತ ಹೇಳ್ತಾರೆ ಅದರೊಳಗೆ ಗಾಯತ್ರಿ ಅನ್ನೋದು ಒಂದು ಭಗವಂತನ ಹೆಣ್ಣಿನ ರೂಪ ಅದು ಹಯಗ್ರೀವ ರೂಪವೇ ಅಂತ ಕೆಲವರ ಅಭಿಪ್ರಾಯ ಗಾಯತ್ರಿ ಇದು ಭಗವಂತನ ಸ್ತ್ರೀ ರೂಪ ಭೂತ ಅಂದ್ರೆ ಮತ್ಸಕೂರ್ಮ ವರಾಹಾದಿ ಭಗವಂತನ ಅನಂತ ಅವತಾರಗಳ ಗುಂಪುಂಟಲ್ಲ ಅದು ಭೂತ ಭೂತ ಅಂದ್ರೆ ಪೂರ್ಣ ಅಂತರ್ಥ ಸಂಸ್ಕೃತದಲ್ಲಿ ಭೂತ ಅಂತನ್ನುವ ಶಬ್ದಕ್ಕೆ ಪ್ರಭೂತ ಅಂತ ಸಂಸ್ಕೃತದಲ್ಲಿ ಬಳಸ್ತಾರೆ ಪ್ರಭೂತವಾಗಿದೆ ಅಂದ್ರೆ ಬಹಳವಾಗಿದೆ ಅಂತ ಅರ್ಥ ಭೂತ ಅಂದ್ರೆ ಪೂರ್ಣ ಪರಿಪೂರ್ಣವಾದ ಭಗದ ಗುಣ ಪರಿಪೂರ್ಣವಾದ ಪರಮಾತ್ಮನ ಅವತಾರಗಳ ಗುಂಪಿಗೆ ಭೂತ ಅಂತಾರೆ ಅದು ಗಾಯತ್ರಿ ಪ್ರತಿಪಾದ್ಯ ರೂಪವೇ ಅದಾದ ಮೇಲೆ ಪೃಥ್ವಿ ಅದು ಹೆಣ್ಣು ರೂಪವೇ ಶರೀರ ಹೃದಯ ಅದು ಒಳಗಿರುವ ಅಂತರ್ಯಾಮಿಯಾದ ರೂಪ ಅಷ್ಟೇ ನಮ್ಮ ಶರೀರ ಪ್ರೇರಕವಾದದ್ದು ಹಾಗೂ ನಮ್ಮ ಹೃದಯದೊಳಗೆ ಇರತಕ್ಕಂತಹ ಪರಮಾತ್ಮನ ರೂಪ ಅದು ಸ್ತ್ರೀ ಪುರುಷ ಏನು ಹೇಳಿಲ್ಲ ಈ ಆರು ರೂಪಗಳ ಪೈಕಿ ಮೂರು ಸ್ತ್ರೀ ರೂಪವೇ ಇದೆ ಗಾಯತ್ರಿ ಸ್ತ್ರೀ ಭೂತ ವಾಸ್ತ್ರೀ ಗಾಯತ್ರಿ ಭೂತ ವಾ ಪೃಥ್ವಿ ಶರೀರ ಹೃದಯ ಇವುಗಳೆರಡು ಮತ್ತೆ ಸಾಮಾನ್ಯ ಹೀಗೆ ಆರು ಗಾಯತ್ರಿ ಪ್ರತಿಪಾದ್ಯ ರೂಪಗಳು ಅಂತ ಹೇಳುತ್ತಾ ಅದರೊಳಗೆ ಮೂರು ಸ್ತ್ರೀರೂಪವಾಗಿದೆ ಎಂದು ಶ್ರೀಮಧಾಚಾರ್ಯರು ಹೇಳಿದ್ದಾರೆ ಆದರೆ ಯಾವ ಸ್ತ್ರೀಯರು ಬ್ರಹ್ಮದೇವರ ಹೆಂಡತಿ ಅಥವಾ ಸ್ತ್ರೀ ಅಲ್ಲ ಸಾಕ್ಷಾತ್ ನಾರಾಯಣನದೇ ಸ್ತ್ರೀರೂಪ ದೇವರಿಗೆ ಎರಡೂ ರೂಪಗಳುಂಟು ಪರಮಾತ್ಮ ಪುರುಷರೂಪವೂ ಅವನಿಗಿದೆ ಸ್ತ್ರೀರೂಪವೂ ಅವನಿಗಿದೆ ಪರಮಾತ್ಮನಿಗೆ ನಪುಂಸಕ ರೂಪ ಮಾತ್ರ ಪರಮಾತ್ಮನಿಗಿಲ್ಲ ಅದು ದೋಷಣಪುಂಸಕತ್ವ ಇದು ದೋಷ ಅದಿಲ್ಲ ಪುರುಷರೂಪ ಸ್ತ್ರೀರೂಪ ಇವುಗಳೆರಡೂ ಪರಮಾತ್ಮನಿಗೂ ಉಂಟು ಆದ್ದರಿಂದ ಎರಡೂ ವಿಧವಾಗಿರತಕ್ಕಂತಹ ಒಂದು ಕೆಲವರ ಹೊಸ ಜನರ ಆಕ್ಷೇಪವೂ ಉಂಟಲ್ಲ ಎಲ್ಲ ಪುರುಷ ಪ್ರಧಾನವಾದ ಶಾಸ್ತ್ರ ಬರೆದವರೆಲ್ಲ ಪುರುಷರೇ ತಮಗೆ ಬೇಕಾದಾಗಿ ಬರ್ಕೊಂಡಿದ್ದಾರೆ ಅಂತ ದೇವರು ಪುರುಷ ಸ್ತ್ರೀ ಎರಡೂ ಹೌದು ಪುರುಷ ಪ್ರಧಾನ್ಯವೇನಲ್ಲ ಸ್ತ್ರೀಯೂ ಹೌದು ಪರಮಾತ್ಮ ಪುರುಷನೂ ಹೌದು ಎಲ್ಲರಿಗೂ ಸಮಾನವಾಗಿ ನ್ಯಾಯವನ್ನೇ ಬರೆದಿದ್ದಾನೆ ಅವನು ಅನ್ಯಾಯ ಮಾಡುವ ಕಾರಣ ಇಲ್ಲ ಅವನು ಬರೀ ಪುರುಷನೂ ಅಲ್ಲ ಅವನು ಬರೀ ಸ್ತ್ರೀಯೂ ಅಲ್ಲ ಅವನು ಪುರುಷರೂಪವೂ ದೇವರಿಗೂ ಉಂಟು ಸ್ತ್ರೀ ರೂಪವೂ ಉಂಟು ಪರಮಾತ್ಮನಿಗೆ ನಪುಂಸಕ ರೂಪ ಮಾತ್ರ ಪರಮಾತ್ಮನಿಗಿಲ್ಲ ಆದ್ದರಿಂದ ಗಾಯತ್ರಿ ಪ್ರತಿಪಾದ್ಯವಾದ ವಸ್ತುವಿನ ಬಗ್ಗೆ ಮೊದಲಿಗೆ ಸರಿಯಾದ ತಿಳುವಳಿಕೆ ಇದ್ದು ನಾವು ಆ ಗಾಯತ್ರಿ ಮಂತ್ರದ ಜಪ ಮಾಡಬೇಕು ಎಂಬುದಾಗಿ ನಮಗೆ ಶಾಸ್ತ್ರ ತಿಳಿಸಿ ಕೊಡುತ್ತದೆ ಮತ್ತಿತರ ವಿಷಯಗಳನ್ನು ಮತ್ತೆ ನಾಳೆ ತಿಳಿಯೋಣ ಮಂತ್ರದ ಬಗ್ಗೆ ತಿಳಿದು ಇನ್ನು ಮಂತ್ರದ ಅರ್ಥವನ್ನು ನಾವು ಇನ್ನೊಂದೆರಡು ಗಮನಿಸಬೇಕಾಗಿದ್ದರೆ ಜೀವನದಲ್ಲಿ ಬದುಕುವಂತಹ ವ್ಯಕ್ತಿಗೆ ಅವನ ಬಗ್ಗೆ ನಾಲ್ಕು ಜನರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇರೋದು ಬಹಳ ಅಗತ್ಯವಾಗಿದೆ ಅವನ ಎಷ್ಟೇ ಒಳ್ಳೆ ಕೆಲಸ ಮಾಡಿರ್ಬೋದು ಆದರೆ ಇವನು ಒಳ್ಳೆಯವನು ಅಂತ ನಾಲ್ಕು ಜನರಿಗೆ ಗೊತ್ತಾಗಬೇಕು ಯಾಕೆ ಪ್ರತಿಷ್ಠೆ ಅದರ ಒಂದು ಆಕಾಂಕ್ಷೆಗೆ ಆದರೆ ಇವನು ಒಳ್ಳೆ ವಿದ್ಯಾವಂತ ಅಂತ ನಿಮ್ಮ ಬಗ್ಗೆ ನಾಲ್ಕು ಜನರಿಗೆ ಪ್ರಸಿದ್ಧಿ ಇದ್ದಿರ್ತಾನೆ ನಾಲ್ಕು ಜನ ವಿದ್ಯಾರ್ಥಿಗಳು ಬಂದು ನಿಮ್ಮ ಹತ್ರ ಪಾಠ ಕಲೀಕರ್ತಾನೆ ನಿಮಗೆ ಪಾಠ ಹೇಳುವಂತಹ ಅಪೇಕ್ಷೆ ಇರಬಹುದು ಅದು ಮಹಾಪುಣ್ಯವನ್ನು ಕೊಡುವಂತಹ ಕಾರ್ಯವಾಗಿರಬಹುದು ದೇವರು ನೀವು ಒಳ್ಳೆ ಪಾಠ ಹೇಳುತ್ತೀರಿ ನಿಮಗೆ ಜ್ಞಾನ ಇದೆ ಅಂತನ್ನುವುದರ ಬಗ್ಗೆ ವಿಶ್ವಾಸ ನಂಬಿಕೆ ಒಂದು ಸದಭಿಪ್ರಾಯ ಒಂದು ನಾಲ್ಕು ಜನರಲ್ಲಿ ಮೂಡದೇ ಇದ್ರೆ ಯಾರು ಕಾನೇ ಬರ್ತಾರೆ ಇದಕ್ಕಾಗಿಯೇ ವೇದ ಕೇಳಿತು ಯಶೋ ಜನೇಸ ನಿಸ್ವಾಹ ತೈತ್ತರೀಯ ಮಂತ್ರ ಕೇಳಿತು ರಾಘವೇಂದ್ರ ಸ್ವಾಮಿಗಳು ಖಂಡಾರ್ಥದಲ್ಲಿ ಇದೇ ಕಾರಣವನ್ನು ಕೊಡ್ತಾರೆ ಶಿಷ್ಯರಿಗೆ ಇವನ ಬಗ್ಗೆ ಸರಿಯಾದ ಪರಿಚಯವೇ ಇಲ್ಲದೇ ಇದ್ರೆ ಇವನ ಹತ್ರ ಓದುವುದಕ್ಕೆ ಯಾರು ಬರ್ತಾರೆ ಇದು ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಇದು ಒಂದು ಮಾರ್ಗದರ್ಶನ ಇದರಂತೆ ಎಲ್ಲವೂ ಇವನು ಒಳ್ಳೆಯ ದಾನಿ ಉದಾರಿಯಾಗಿದ್ದಾನೆ ಯೋಗ್ಯವಾದ ರೀತಿಯಲ್ಲಿ ಶುದ್ಧ ಮನಸ್ಸಿನಿಂದ ದಾನ ಮಾಡ್ತಾನೆ ಅಂತ ಗೊತ್ತಾದರೆ ತಾನೇ ಅಪೇಕ್ಷೆ ಇದ್ದವರು ಅವಶ್ಯಕತೆ ಇದ್ದವರು ಹತ್ತಾರು ಒಳ್ಳೆ ಕೆಲಸಗಳಿಗಾಗಿ ಇವನ ಹತ್ರ ಬರ್ತಾರೆ ಆ ಕಾರ್ಯಕ್ಕೆ ಇವನು ಕೊಡುವುದರಿಂದ ಇವನ ಪುಣ್ಯ ಹೆಚ್ಚಾಗ್ತದೆ ಬೇಕಾದಷ್ಟು ಒಳ್ಳೆ ಕೆಲಸಗಳಿದ್ರೂ ಕೂಡ ಕೊಡಗೈ ದಾನಿಯಾಗಿದ್ದಾನೆ ಅಂತ ಇವನ ಮೇಲೆ ವಿಶ್ವಾಸವೇ ಇಲ್ಲದೆ ಇದ್ರೆ ಯಾರು ಕೊಡೋದಿಲ್ಲ ಯಾರು ಕೊಡದೇ ಇರಬೇಕು ಯಾರು ಬ್ರೇಲಿಕ್ಕೆ ಬರೋದಿಲ್ಲ ಇವನಿಗೆ ಪುಣ್ಯನೇ ಬರೋದಿಲ್ಲ ಹಾಗಾದ್ರೆ ಇವನು ಉದಾರನಾಗಿದ್ದಾನೆ ಇವನು ಜ್ಞಾನಿಯಾಗಿದ್ದಾನೆ ಅನ್ನುವ ಕೀರ್ತಿ ಎಲ್ಲ ಇರೋದು ಅಗತ್ಯ ಆ ಯಶಸ್ಸು ಇರಬೇಕು ಅದಕ್ಕೆ ಯಶೋಜನೆ ಸಾನಿಸ್ವಾಹ ಯಶಸ್ವಿ ಅಹಾನಿ ಅದಕ್ಕೆ ನಾನು ಬಹಳ ಯಶಸ್ವಿಯಾಗಬೇಕು ಕೀರ್ತಿಯುಕ್ತನಾಗಬೇಕು ಅಂತ ದೇವರಲ್ಲಿ ಉಪನಿಷತ್ತು ಪ್ರಾರ್ಥನೆಯನ್ನ ಮಾಡಿಕೊಡುತ್ತೆ ಅದೇ ಪ್ರಾರ್ಥನೆಯನ್ನ ಗಾಯತ್ರಿಯ ಮುಖಂತರ ಆ ಭಗವಂತನಲ್ಲಿ ನಾವು ಮಾಡಬೇಕಾದದು ಏನದು ಪ್ರಾರ್ಥನೆ ಅಂದ್ರೆ ಧಿಯೋಯೋ ನಚೋದಯ ಏನಿದರರ್ಥ ಮಹಾ ಧಿಯ ಪ್ರಚೋದಯ ಅಂತಂದ್ರೆ ನಮಗೆ ಬುದ್ಧಿಯನ್ನ ಕೊಡುವಂತರ್ಥ ಅಲ್ಲ न विष अचोदन